ಗೂಬೆ ಕೆಲ್ಸಕ್ ಹೋಗದೆ ಬೀದಿ ಬೀದಿ ಅಲಿತ್ಯಾ ದನ ತಿಂದ ತಿಂತ್ಯಾ ತರ ಮಲಕ್ತಿಯಾ ಥೂ ನಿನ್ ಜನ್ಮಕ್ ಇಷ್ಟ ಬೆಂಕಿ ಅಕ್ಕ ನನ್ ಮಗ ನೀಂಶದ ಮರ್ಯಾದೆ ಕಾಪಾಡ್ತಿಯಾ ಅಂದ್ರೆ ನನ್ ಮನೆ ಮರ್ಯಾದೆಲ್ಲ ಕಳೀತಿದ್ಯಾ ಬೀದಿ ಬೀದಿ ಸರ್ವೆ ಮಾಡ್ತಿಯಾ ಸರ್ವೆ ಮಾಡದ ನಿನ್ ಕೆಲ್ಸ ಇಂಥವ್ರು ಊರಿಂಗ್ ನೂರ್ ಜನ ಇಂಥವ್ರನ್ನ ತಲೆಯಲ್ಲಿ ಇಟ್ಕೊಂಡೆ ನಾನು ಒಂದ್ ಹೊಸ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ದೀನಿ ಎದ್ದೇಳು ಮಂಜಾ ಎದ್ದೇಳು ನಿಮ್ ಅಪ್ಪ ಅಮ್ಮನ ಹತ್ರ ಎಷ್ಟು ಅಂತ ಬಯಸ್ಕೊಂತೀಯ ನನ್ ಪ್ರೋಗ್ರಾಂನ ಕಿವಿ ಕೇಳು ನಿನ್ ಜನ್ಮದಲ್ಲಿ ತರ ಬೈಸ್ಕೊಳ್ದೇ ಇರೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಪ್ರತಿ ದಿನ ನಿನ್ ಮೊಬೈಲ್ ನಲ್ಲಿ ನನ್ನ ಪ್ರೋಗ್ರಾಮ್ ನನ್ ಯಾವಾಗ್ ಬೇಕೋ ಅವಾಗ ಕೇಳು ಇಷ್ಟ ಆದ್ರೆ ಕಾಲ್ ಮಾಡು ಆ ನಂಬರ್ ರಾ ಫಸ್ಟ್ ಪ್ರೋಗ್ರಾಮ್ ಕೇಳೋಣ ಅದ್ರಲ್ಲಿ ಹೇಳ್ತೀನಿ ನಂಬರ್ನ ಮಿಸ್ ಮಾಡದೆ ನನ್ ಎಕ್ಸೋ ಕಾರ್ಯಕ್ರಮ ಕೇಳಿ ಊರವ್ರ ಹತ್ರ ಬೈಸ್ಕೊಳ್ಳೋದ ಪ್ರತಿದಿನ ನಿಮ್ಗೆ ಇಷ್ಟ ಆದೋ ಟೈಮ್ ಅಲ್ಲಿ ರೇ ಕಳ್ ಬಂಜೆ ನಮ ಸುರ್ ಬಂದ ಸದಾ ಸುಖಿ ಸಿ ವರ್ಂಜನ್ನೆ ನಮಸ್ಕೊಂಡೆ ರೇಡಿಯೋದಿಂದ ಸ್ಪೂರ್ತಿ ಮಾತಾಡ್ತಿರೋದು this is ಬೆಳ್ಳಿ ಅಮ್ಮೋದ ಹಾಯ್ ನನ್ನ ಹೆಸರು ಅಪ್ಪು ತಿಳ್ಕೊಂಡಿರ ಏನಕಾದರೂ ಬೇಕಾಗುತ್ತೆ ಬಶಾವಿಜಿ is coming ರೇಡಿಯೋದಿಂದ ನಿರಂಜನ್ ಮಾತಾಡ್ತಿದ್ದೇನೆ ಹಾಯ್ ನನ್ನ ಹೆಸರು ಸ್ಪೂರ್ತಿ ನಾನು ಸರ್ಕಾರಿ ಕನ್ನಡ ಮಾದರಿ ಶಾಲೆಯಲ್ಲಿ ಹೋಗ್ತಾ ಇದೀನಿ ರೇಡಿಯೋ ರೇಡಿಯೋ ರೇಡಿಯೋ ನೀವಿ ಕೇಳ್ತಾರೋದು ನಮಸ್ಕೊಂಡೆ ಬ್ರೇಕ್ ಅಲ್ಲಿ ಓದ್ಲಾ ಹೊಡ್ಕೊಂಡು ಅಡ್ಡಾಡೋರು ಸರ್ವೇ ಸಾಮಾನ್ಯ ಇದೆಲ್ಲರ ಜೊತೆಗೆ ನಾವ್ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಕೆಲಸ ಮಾಡಬಲ್ರು ನಮ್ಮಳ್ಳಿ ಆಯ್ತು ಬಟ್ ಇಷ್ಟೇ ಗಂಟೆಗೆ ಹೋಗಿ ಇಷ್ಟೇ ಗಂಟೆಗೆ ಮನೆಗ್ ಬಂದು ತಿಂಗಳಿಗೊಮ್ಮೆ ಸಂಬಳ ತಗೊಂಡಿಲ್ಲ ಅನ್ಮಾತ್ರಕ್ಕೆ ನೀವ್ ಕೆಲ್ಸಕ್ಕೆ ಬರ್ದೋರು ಅಂತ ಅನ್ಕೊಂಡಿದಾರಾ ತಿಂಗ್ಳಿಗೊಮ್ಮೆ ಸಂಬಳ ತಗೊಳ್ಳೋರ್ಗಿಂತ ಗ್ರೇಟ್ ನೀವು ಅಂತ ಪ್ರೂವ್ ಮಾಡಕ್ಕೆ ನಮ್ದು ಒಂದ್ ರೇಡಿಯೋ ವಿಭಿನ್ನ ಕಾರ್ಯಕ್ರಮನ ಶುರು ಅದೇ ಎದ್ದೇಳೋ ಮಂಜ ನಮ್ ಮಂಜನ್ನ ಇವ್ರ ಕರ್ಕೊಂಡು ಹೋಗೋದ್ರಿಂದ ಬೆವರಡ್ಸಿ ದುಡಿದು ತಿನ್ನೋದ್ರಲ್ಲಿ ಸಿಗೋ ಸಂತೋಷದ ಬಗ್ಗೆ ಅಷ್ಟೇ ಅಲ್ಲದೆ ಅವರ ಕುಟುಂಬಕ್ಕೋಸ್ಕರ ಅವರು ಮೂಟೆ ಎಷ್ಟು ಶ್ರಮ ಪಡ್ತಾವ್ರೆ ಅನ್ನೋದನ್ನ ನೋಡಾದ್ರೂ ತಿಳ್ಕೊಂಡು ಜೀವನ ಅರ್ಥ ಮಾಡ್ಕೊಳ್ಳಿ ಅಂತ ರೆಲ್ಲ ನೋಡಲ್ಲ ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ ಎಂದು ನಿಜವಲ್ಲವರೆಲ್ಲ ಮನ್ಮಂತಕ್ಕ ಕಸ ಬಚ್ಕೊಂಬಾರ ಆ ಮಾದೇವಣ್ಣನ್ ಮಾತಾಡ್ಸಿದ್ರೆ ಏನಂತ ಗೊತ್ತಾ ಅವಣ್ಣ ಮಾಡಕ್ಕೆ ಆ ಕೆಲ್ಸ ಈ ಕೆಲ್ಸ ಅಂತೇನವಾ ಯಾರ ಮನೇನು ಆಳ್ ಮಾಡ್ದಂಗೆ ಯಾರ ಮನ್ಸು ನೋವು ಮಾಡ್ದಂಗೆ ದುಡ್ದು ತಿನ್ನದೇ ಅಲ್ವೇನವ ಮುಖ್ಯ ಅಂತಾರೆ ಆ ಮಾದೇಶ್ನ ನಿಯತ್ ನೋಡ ಹೆಂಗ ಅದೇ ನಮ್ ಮಂಜುನಾಣ್ಣನ್ ಜೊತೆಗ್ ಬಿಟ್ರೆ ನಿಯತ್ತಾಗಿ ದುಡ್ದು ತಿನ್ನದ ಹೆಂಗೆ ಅಂತ ಕಲ್ತ್ಕೋತಾನೆ ಆಗದು ಎಂದು ಕುಳಿತರೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸೊಣಗಿದ್ದರೆ ಮಾರ್ಗವುಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಸಾಗದು ಕೆಲಸವು ಮುಂದೆ ನಮಸ್ತೆ ನನ್ನ ಹೆಸರು ಚೈತ್ರ ನನ್ನ ಊರು ದುರ್ಗದಳ್ಳಿ ನನ್ನ ಸ್ಕೂಲ್ ಹೆಸ್ರು ಜಿ ಎಚ್ ಪಿ ಎಸ್ ದುರ್ಗದಳ್ಳಿ ನಾನು ಸೆವೆಂತ್ ಸ್ಟೂಡೆಂಟ್ ನಾನಿವತ್ತು ನನ್ನ ಸ್ಕೂಲ್ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಕೇಳ್ತೀರಲ್ವಾ ನಮ್ ಕ್ಲಾಸ್ ಟೀಚರ್ ರೇಖಾ ಮಿಸ್ ನನ್ ಸ್ಕೂಲ್ ಅಲ್ಲಿ ನಾನ್ ಆಟ ಆಡ್ತೀನಿ ಏನೇನ್ ಗೊತ್ತಾ ಕಬಡ್ಡಿ ಕೋಕೋ, ತ್ರೋಬಾಲ್ ನಮ್ ಸ್ಕೂಲ್ ಅಲ್ಲಿ ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾರೆ ನಮ್ ಸ್ಕೂಲ್ ಸುತ್ತಮುತ್ತ ಗಿಡ ಮರಗಳು ಬೆಳೆಸ್ತೀನಿ ಇವತ್ತು ಜೂನ್ ಫಿಫ್ತ್ ಏನ್ ವಿಶೇಷ ಇರ್ಬೋದು ಹೇಳಿ ನೋಡೋಣ ಏನ್ ಗೊತ್ತಾ ವಿಶ್ವ ಪರಿಸರ ದಿನ ಇವತ್ತು ನಮ್ ಸ್ಕೂಲ್ ಅಲ್ಲಿ ಇದ್ರುದೇ ಸ್ಪೆಷಲ್ ನೀವು ಕೇಳ್ತಾ ಇದ್ದೀರಾ ನಮ್ದು ಒಂದ್ ರೇಡಿಯೋ ನಮ್ ಸ್ಕೂಲ್ ರೇಡಿಯೋ ಇದು ನಮ್ ದುನಿಯಾ ನಾನ್ ನಿಮ್ಮನೆ ಮಗಳು ಚೈತ್ರ ರೇಡಿಯೋ ನಿಂದ ಸ್ಫೂರ್ತಿ ಮಾತಾಡ್ತಿರೋದು ಇಸ್ ಇಸ್ ಬೆಳ್ಳಿ ನಮ್ ಸ್ಕೂಲ್ ರೇಡಿಯೋ ನಿಂದ ವಾಸು ಮಾತಾಡ್ತಿದ್ದೀನಿ ಅಮುದಾಯ್ ನನ್ನ ಹೆಸರು ಅಪ್ಪು ತಿಳ್ಕೊಂಡೇರಿ ಏನಕ್ಕಾದ್ರೂ ಬೇಕಾಗುತ್ತೆ ವರ್ಷಿ ಇಸ್ ಕಮಿಂಗ್ ರೇಡಿಯೋ ಇಂದ ನಿರಂಜನ್ ಮಾತಾಡ್ತಿದ್ದೇನೆ ಹಾಯ್ ನನ್ನ ಹೆಸರು ಸ್ಫೂರ್ತಿ ನಾನು ಸರ್ಕಾರಿ ಕನ್ನಡ ಮಾದರಿ ಶಾಲೆಯಲ್ಲಿ ಓದ್ತಾ ಇದ್ದೇನೆ ಹತ್ ರೂಪಾಯಿ ಮಾವಿನಕಾಯಿ ಮಾರಕ್ಕೆ ನೂರ್ ಸತಿ ಬಸ್ ಇಳಿಯೋ ನಮ್ ಮುನಿಯಪ್ಪನ ನೋಡಿದ್ರೆ ನಂಗ್ ಒಟ್ಟೆಲ್ಲ ಉರಿತದೆ ಮೊನ್ನೆ ಅವಯ್ಯನ ಹೋಗ್ ಮಾತಾಡ್ಸುದ್ರೆ ಏನಂತದ್ ಗೊತ್ತಾವಯ್ಯ ತಿಂಗ್ಳು ಪೂರ್ತಿ ದುಡಿದ್ಬಿಟ್ಟು ಅವ್ನ್ ಯಾವನ್ ಮುಂದೆ ನಾನೇ ಆಗ್ತಲೇ ಬಗ್ಸ್ಕೊಂಡ್ ನಿನ್ ಕಂಡಿ ಹತ್ ರೂಪಾಯಿ ಬಂದ್ರೆ ಸಾಕು ಸ್ವಾಭಿಮಾನದಿಂದ ಬದುಕ್ತೀನಿ ಅಂತತೆ ಒತಾರೆ ಮಂಜುನಾ ಮುನಿಯಪ್ಪನ ಜೊತೆ ಬಸ್ ಹತ್ತಿದ್ರೆ ಬೈಗಾಗೋದ್ರೊಳಗೆ ಬುದ್ಧಿ ಕಲಿತ ನೀನು ಅಂತ ನೋಡ್ತೀನಿ మన్నా దరినను కోలారద మన్నలి బెరెవే మరవా దరినను చాముండిగే నెరలాగిరువే మగవా దరినను కావేరియ మడిలలి నగువే కల్లా దరినను వేలూరి నగుడియలి ఇరువే మన్నా ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಬಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದ to oh. be <laughs> ನಂದು ಒಂದ್ ನಮಸ್ಕಾರ ಗೊತ್ತೇನ್ರಿ ವಿಶ್ವ ಪರಿಸರ ದಿನಾಚರಣೆ ನೋಡೋ ಕಿವಿ ಕೊಟ್ಟು ಕೇಳಿಸ್ಕೋ ಹೇಳ್ತೀನಿ ಗಿಡ ನೆಡ್ಬೇಕು ಎಲ್ನೇದು ಗಿಡ ನೆಡಕ್ ಆಗದಿದ್ರು ಗಿಡ ನೆಡೋರ್ಗೆ ಸಹಾಯ ಮಾಡಬೇಕು ಮೂರ್ನೇದ್ ಕೇಳಿಸ್ಕೊಳ್ಳಿ ಮೇಲೆ ಹೇಳಿರ ಎಳ್ ಮಾಡಕ್ ಈ ಪಾಯಿಂಟ್ ಮಾತ್ರ ಮಾಡಿರ್ಬೇಡ್ರಿ ಇವತ್ತಿಂದ ಯಾವ್ದೇ ಕಾರಣಕ್ಕೂ ಒಂದ್ ಮರನು ಕಡಿಬಾರ್ದು ಅಲ್ಲಾ ಕಣ್ರಿ ಒಂದ್ ವಿಷಯ ಹೇಳ್ತೀನಿ ಕೇಳ್ರಿ ಒಂದ್ ಬೆಳದ್ ನಿಂತ ಮರ ಇದ್ರೆ ಹತ್ತಾರು ಜನಕ್ಕೂ ಉಸರಾಡಕ್ ಗಾಳಿ ಕೊಡುತ್ತೆ ನೂರಾರು ಪಕ್ಷಿಗಳ್ಗ ಅಣ್ಣ ಕೊಡುತ್ತೆ ಸಾವಿರಾರು ಜೀವಗಳಿಗೆ ಆಶ್ರಯ ಆಗಿರುತ್ತೆ ಇಂತ ಒಂದ್ ಮರ ಕಡಿಯಾಕೆ ಅದ ಹೆಂಗ್ ಬರುತ್ತಪ್ಪ ಅಲ್ಲಾ ಕಣ್ರಿ ಎಂದಾದ್ರು ಉರ್ರಿ ಬಿಸ್ಲಲ್ಲಿ ಮರದಡಿ ಕೋದ್ರೆ ಮರ ತೆಳಿತಾ ಅದ್ರಲ್ಲಿ ಬಿಡೋ ಹಣ್ಣು ಕಾಯನೆಲ್ಲಾ ಕಿತ್ಕೊಂಡ್ ತಿಂದಿದ್ರು ಅದೇನ್ ಬೇಡ ಅಂದಿತ್ತ ಮರದಿಂದ ಎಷ್ಟೆಲ್ಲಾ ಉಪಯೋಗ ಮರ ಮಾತ್ರ ಬೇಡವಾ ತಿಮ್ಮಜ್ಜ ನಿನ್ ತೋಳಲ್ ತಾಕತ್ತಿದ್ರೆ ಇವತ್ತೊಂದ್ ಪ್ರಮಾಣ ಮಾಡ ಇವತ್ತಿಂದ ಬೆಳ್ದು ನಿಂತಿರೋ ಮರ ಕುಡಿಯೋಲ್ಲ ಅಂತ ಪ್ರಮಾಣ ಮಾಡು ಇಷ್ಟತ್ತು ನಾನ್ ಕೊಟ್ಟಿದ್ದು ಚಾಕ್ಲೇಟ್ ಇವತ್ತಿಂದ ವಿಶ್ವ ಪರಿಸರ ದಿನಾಚರಣೆ ಇದು ಒಂದ್ಸತ್ ಕಥೆ ಅಲ್ಲ ವರ್ಷ ಪೂರ್ತಿ ಆಚರಣೆ ನೀವು ಕೇಳ್ತಾ ಇರೋದು ರೇಡಿಯೋ ನಮ್ ಸ್ಕೂಲ್ ರೇಡಿಯೋ ನಾನ್ ಲೋಕಿ ದುರ್ಗದಲ್ಲಿ ಬೆಳ್ಳಿ ಲೋಕಿ ಗೊತ್ತಲ್ಲ ನಮ್ದು ನ್ಯೂಟನ್ ತಂಡ ಮರ ಗಿಡ ಏನಾದ್ರು ಕೊಡುದ್ರೆ ಸುಮ್ನೆ ರಸು ನಾನ್ ಬರ್ತೀನಿ ನಾಳೆ ಅಲ್ವಾ ಕೊಡ್ತೀನಿ ಮಕ್ಳು ಮೊಮ್ಮಕ್ಳು ಅಂತ ಮನೆ ತುಂಬಾ ಜನ ಇದ್ರುನು ಆಸ್ಪತ್ರೆ ಯಾರು ಇಲ್ ಅನಾಥೆ ತರ ಇವತ್ತು ನಾಳೆ ಅಂತ ದಿನ ಹೇಳಿರೋ ರಂಗಮದ್ದು ಿ ಜೊತೆಗೆ ನಮ್ಮ ಒಂದಿನ ಬಿಟ್ರೆ ಪ್ರಾಣದ ಬೆಲೆ ಏನು ಅಂತ ಅವನಿಗೂ ತಿಳಿತಾನೆ ಮಹದೇ ಬರವಾಗಿ ಫೇಲ್ ಆಗಿ ಬಂದವರ ಕಾಪಾಡು ಚೊಂಬೇಶ್ವರಲ್ಲಿ ಸೊನ್ನೆ ರೌಂಡ್ ಆಗಿ ಕಾಣುವುದು ಏನ್ ಮಾಡ್ಲಿ ಏನ್ ಮಾಡ್ಲಿ ಏನು ಮಾಡಕ್ಕಾಗಲ್ಲ ಚೊಂಬೇಶ್ವರ ನೀನೇ ಗತಿ ಈ ಓದೋದು ಬರೆಯೋದು ಬಿಟ್ಟು ಏನ್ ಬೇಕಾದ್ರೂ ಮಾಡ್ತೀನಿ ನನ್ ವರ್ಜಿನಲ್ ಹೆಸರು ಕಟ್ಕೊಂಡು ಏನಬೇಕು ನನ್ ಫ್ರೇವ್ರೆಟ್ ನೇಮು ಅಮುದ ನಮ್ ಸ್ಕೂಲ್ ರೇಡಿಯೋದಲ್ಲಿ ನಾನೇ ಡಿ ಜೆ ಅನ್ ತೋರಿಸ್ತೀನಿ ನಮ್ಮ ರಾಂಜನೇನ್ ದೇವಸ್ಥಾನ ಮುಂದೆ ಕೂತಿರೋ ರಂಗಪ್ಪ ಹೇಳ್ತಾರೆ ಕಲ್ತನ ಮಾಡೋದ್ಕಿಂತ ಭಿಕ್ಷೆ ಬೆಡ್ ತಿನ್ನೋದೇ ಲೇಸು ಅಂತ ಭಿಕ್ಷೆ ಬೆಡ್ ತಿಂದು ಸ್ವಾಭಿಮಾನದಿಂದ ಬದುಕ್ತೀನಿ ಅಂತಾರೆ ರಂಗಪ್ಪ ರಂಗಪ್ಪನಿಂದ ನಮ್ಮ ಮಂಜಿಗೆ ಒಂದ್ ಇಂಜೆಕ್ಷನ್ ಕೊಡ್ಸಿದ್ರೆ ಸ್ವಾಭಿಮಾನದಿಂದ ಬದುಕೋದು ಕಲಿತಾನೇನೋ ಅಂತ ನಸುಕಾಣುವೆ ನಿಧಾನ ಸುನಿಧಾನಿಸು ಕಾಣೆ ಬಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಯಲ್ಲಿ ಕೊನೆ ಇದೆ ಏ ಚಿಂತೆ ನಸುಕಾಣುವೆ ನಿಧಾನ ಸುನಿಧಾನಿಸು ೆ ಎಂಬ ಬಿಸಿಲು ಕುದುರೆ ಏಕೆಯೇರುವೆ ಮರಳು ಕಾಡಿನಲ್ಲಿ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನ ಕಾರಣ ಆನೆಗೊಂದು ಎಲ್ಲೆಯಲ್ಲಿ ನಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದೇ ಗುಂಟು ಹೇಳು ಜಗದಲಿ ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ ದುರಾಸೆಯೇ ತೆಗೆ ನಿರಾಸೆಯೇ ತೆಗೆ ಅದೇನೆ ಬಂದರು ಕಾಣಿಕೆ thane bondu elle ellide ninnase gelliko neyide hey kein kanasu kaanude nidhanisu nidhanisu nidhanisu nidhanisu nidhanisu nidhanisu ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ಮಾತಾಡ್ತಾ ಇದ್ದೀನಿ ನೀವು ಕೇಳ್ತಾ ಇದ್ದೀರಾ ನಮ್ಮದು ಒನ್ ರೇಡಿಯೋ ಇದು ನಮ್ಮ ಸ್ಕೂಲ್ ರೇಡಿಯೋ ನಾನಿವತ್ತು ಜೀವ ಜಗತ್ತು ಕಾರ್ಯಕ್ರಮದಲ್ಲಿ ಜೀವ ವೈವಿಧ್ಯದ ಪರಿಚಯ ಮಾಡ್ಕೊಡ್ತೀನಿ ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಪರಿಸರ ಅಂದ್ಕೂಡ್ಲೆ ನೆನಪಾಗದು ಅಲ್ಲಿರೋ ಗಿಡ ಮರ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ನೀರು ನೆರಳು ಇವೆಲ್ಲ ಕಣ್ಮುಂದೆ ಬರುತ್ತೆ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಜೀವ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಮಾತಾಡ್ತೀನಿ ಕಣಜಗಳು ಹೇಗೆ ಗೂಡ್ ಕಟ್ಟುತ್ತೆ ಇರುವೆ ಎರೆ ಯಾವ ಆಹಾರ ತಿನ್ನುತ್ತೆ ಆನೆಗೆ ಯಾಕೆ ಸೊಂಡಿಲೈತೆ ಮೀನ್ ಯಾಕೆ ನೀರಿಲ್ದೇ ಬದುಕಲ್ಲ ಕಾಲೇ ಇಲ್ದಿದ್ರು ಆಗ್ ಚಲಿಸುತ್ತೆ ಆಹಾರ ಹುಡ್ಕೊಂಡವಾದ ಪಕ್ಷಿಗಳು ತಮ್ ಗೂಡಿಗೆ ಹೇಗ್ ವಾಪಸ್ ಬರುತ್ತೆ ಇಂಥದ್ದೇ ವಿಸ್ಮಯ ವಿಷಯಗಳ ಬಗ್ಗೆ ನಿಮ್ ಜೊತೆ ಮಾತಾಡ್ತೀನಿ ಮಿಸ್ ಮಾಡದೆ ಕೇಳ್ತಾ ನಮ್ದು ಒನ್ ರೇಡಿಯೋ ಇದು ನಮ್ ಸ್ಕೂಲ್ ರೇಡಿಯೋ ಇದು ಮಕ್ಕಳ ದುನಿಯಾ ನಾನ್ ನಿಮ್ ರಕ್ಷಿತಾ ಸರ್ಕಾರಿ ಪ್ರೌಢಶಾಲೆ ನಾಗ್ವಲ್ಲಿ ಹೃದ್ರ ಹಾವೀರ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ತಿಪ್ಪೂರು ತಾಲಕಿನಲ್ಲಿ ನೊಣವಿನಕೆರೆ ಹೋಬಳಿಯಲ್ಲಿ ಗಂಗನಗಟ್ಟ ಗ್ರಾಮದಲ್ಲಿ ನಡೆಯುತ್ತಿರುವ ಶಾಲಾ ವಾರ್ಷಿಕೋತ್ಸವಕ್ಕೆ ಶ್ರೀ ವೀರಭದ್ರೇಶ್ವರನ ಆಶೀರ್ವಾದ ಇರಲಿ ಎಂದು ಅರಸುವನಯ್ಯ ಬಲ್ಲರೆ ಬಲ್ಲ ಬಲ್ಲ ಬಲ್ಲ ರೇ ಬಲ್ಲ ಬಲ್ಲ ಬಲ್ಲೇ ಬಲ್ಲ ಬಲ್ಲ ಐಡೆಯ ನನ್ನ ಹೆಸರು ನೇತ್ರ ಬಸನ್ಗುಳಿಯಲ್ಲಿ ಓದ್ತಾ ಇದ್ದೀನಿ ಮಣ್ಣು ಮಣ್ಣು ಪೋಷಕಾಂಶಗಳ ತವರು ಮಣ್ಣು ಸವೇತದೊಂದಿಗೆ ಮಣ್ಣಿನಲ್ಲಿನ ಲಘು ಮತ್ತು ಪ್ರಧಾನ ಪೋಷಕಾಂಶಗಳು ನಾಶವಾಗುತ್ತವೆ ಪೋಷಕಾಂಶ ಕೊರತೆಯ ಮಣ್ಣು ಮಾನವ ಆರೋಗ್ಯಕ್ಕೆ ಅಗತ್ಯವಾದ ಪೌಷ್ಟಿಕ ಯುಕ್ತ ಆಹಾರ ಉತ್ಪಾದಿಸಲು ಸಾಧ್ಯವಿಲ್ಲ ಎರಡು ಬಿಲಿಯನ್ಗೂ ಹೆಚ್ಚು ಜನ ಲಘು ಪೋಷಕಾಂಶಗಳ ಕೊರತೆಯಿಂದ ನರಳುತ್ತಿದ್ದಾರೆ ಮಣ್ಣು ಗಿಡ ಮಾನವ ಆರೋಗ್ಯಕ್ಕೆ ಸುಸ್ಥಿರ ಮಣ್ಣು ನಿರ್ವಹಣೆ ಬೆಳೆ ಬದಲಾವಣೆಗೆ ಆದ್ಯತೆ ಮಣ್ಣಿನ ಸವಕಳಿ ಕಡಿಮೆ ಮಣ್ಣಿನ ಮೇಲ್ಭಾಗವನ್ನು ಹೊದಿಕೆಯಲ್ಲಿರಿಸುವುದು ಕಡಿಮೆ ಹುಳುಮೆ ಮಣ್ಣಿನ ಸಾವಯವ ಅಂಶದ ಪ್ರಮಾಣದ ಹೆಚ್ಚಳ ಮಣ್ಣಿನ ಸಂರಕ್ಷಣೆ ಮನುಕುಲದ ಸಂರಕ್ಷಣೆ ನಮಸ್ಕಾರ ನನ್ನ ಹೆಸರು ನೇತ್ರ ಬಸನ್ಗೊಳೆಯಲ್ಲಿ ಓದ್ತಾ ಇದ್ದೀನಿ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ಹತ್ರ ಇರೋ ಆ ಟೈರ್ ಫ್ಯಾಕ್ಟ್ರಿ ಸಿದ್ಧಣ್ಣು ನೋಡಿದ್ರೆ ನಂಗೆ ಕಣ್ಣಂಗ ನೀರ್ಬತ್ತದೆ ಯಾಕೆ ಅಂದ್ರ ಆ ಫ್ಯಾಕ್ಟ್ರಿ ಒಳಗೋದ್ರೆ ಕಾದಣ್ಣೆನ ಮೈ ಮೇಲೆ ಸುರಿದ್ರೇನೋ ಅಷ್ಟು ಕಾವು ಅದ್ರಾಗೂ ದೊಡ್ಡ ದೊಡ್ಡ ಬಸ್ಸು ಲಾರಿ ಟೈರ್ಗಳನ್ನ ಎತ್ತಿ ಮಿಷಿನ್ಗೆ ಹಾಕ್ಬೇಕಂತೆ ನಾನು ಮೊನ್ನೆ ಒಂದಿನ ಕೇಳಿದೆ ಅಣ ಇಷ್ಟು ಕಷ್ಟ ಇದ್ರೂ ಯಾಕ ಇದನ್ನೇ ಮಾಡ್ತಿದ್ಯಾ ಅಂದ್ರೆ ಮನೇಲಿ ಎಂಡರು ಮಕ್ಕಳನ್ನ ಸಾಕ್ಬೇಕಾಯಿ ನಂಗೋ ಬೇರೆ ಕೆಲ್ಸ ಬರೋಕ್ಕಿಲ್ಲ ಅದಕ್ಕೆ ಕಷ್ಟನೋ ಸುಖನೋ ಬರೋ ಕೆಲ್ಸಾನೇ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದೀನಿ ಅಂತಾರೆ ಇವ್ರ ಜೊತೆಗೆ ನಮ್ಮ ಮಂಜುನ ಒಂದಿನ ಕಳ್ಸಿರೆ ಜೀವನದ ಸುಖ ದುಃಖ ಎಲ್ಲಾನು ನೀಗಿಸ್ಕೊಂಡು ಹೋಗೋದು ಹೆಂಗೆ ಅಂತ ಕಲಿತಾನೆ ತಿನ್ನೋದೇ ತಿನ್ನು बटे साकु नोके अंग जग साकू के and ertaitu tut to anna tinno he bhag se ni rukudiyo ke ಹಿಡಿಯೋ ತಪ್ಪು ಅಂತ ಬತ್ತೈತೆ ಅಷ್ಟ ಒಂದೇ ಬರದು ಸುಖವೂ ಬರದೆ ಇರದು ರಾತ್ರಿ ಮುಗಿದ ಮೇಲೆ ಅದನ್ನು ಬಂದೇ ಬತ್ತೈತೆ ಆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಹುಟ್ಟಿದ ಮನಸಾ ಒಂದೇ ಊರಲ್ಲಿ ಬಾಳ ಕಾಗಲ್ಲ ದೇವರು ತಾನೇ ನಂಗೆ ಅಪ್ಪ ಅಮ್ಮ ಎಲ್ಲ ಸಾಯೋ ಗಂಟ ನಂಬಿದವರ ಕೈ ಬಿಡಕ್ಕೆಲ್ಲ ತುತ್ತು ಅನ್ನ ತಿನ್ನೋಕೆ ಮೊಗಸೇ ನೀರು ಕುಡಿಯೋಕೆ ಗೂಬೆ ಕೆಲ್ಸಕ್ ಹೋಗದೆ ಬೀದಿ ಬೀದಿ ಅಲಿತ್ಯಾ ದನ ತಿಂದ ತಿಂತಿಯಾ ಎಮ್ಮೆ ತರ ಮಲಗ್ತಿಯಾ ಥೂ ನಿನ್ ಜನ್ಮಕ್ಕಿಷ್ಟ್ ಬೆಂಕಿ ಅಕ್ಕ ನನ್ ಮಗಾನೇನೋ ನೀನು ನನ್ ವಂಶದ್ ಮರ್ಯಾದೆ ಕಾಪಾಡ್ತೀಯಾ ಅಂದ್ರೆ ನನ್ ಮನೆ ಮರ್ಯಾದೆ ಎಲ್ಲ ಕಳೀತಿದ್ಯಾ ಬೀದಿ ಬೀದಿ ಸರ್ವೆ ಮಾಡ್ತೀಯಾ ಸರ್ವೆ ಮಾಡದಾ ನಿನ್ನ ಕೆಲಸ ಇಂಥವ್ರು ಊರಿಂಗ್ ನೂರು ಜನ ಇಂಥವ್ರನ್ನ ತಲೆಯಲ್ಲಿಕೊಂಡೆ ನಾನು ಒಂದು ಹೊಸ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ದೀನಿ ಎದ್ದೇಳು ಮಂಜಾ ಎದ್ದೇಳು ನಿಮ್ಮ ಅಪ್ಪ ಅಮ್ಮನ ಹತ್ರ ಅಲ್ಲದೆ ಎಷ್ಟು ಅಂತ ಬೈಸ್ಕೊಂತ ನನ್ನ ಪ್ರೋಗ್ರಾಮ್ನ ಕಿವಿ ಕೇಳು ನಿನ್ನ ಜನ್ಮದಲ್ಲಿ ಈ ಥರ ಇರೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಪ್ರತಿದಿನ ನಿನ್ ಮೊಬೈಲ್ ನಲ್ಲಿ ನನ್ ಪ್ರೋಗ್ರಾಮ್ ನ ನಿನ್ ಯಾವಾಗ್ ಬೇಕೋ ಅವಾಗ ಕೇಳು ಮಿಸ್ ಮಾಡ್ದೆ ನನ್ ನೆಟ್ಸೋ ಕಾರ್ಯಕ್ರಮ ಕೇಳಿ ಊರವ್ರ ಹತ್ರ ಬೈಸ್ಕೊಳ ತಪ್ಪಿಸ್ಕೊಳ್ಳಿ ಪ್ರತಿದಿನ ನಿಮ್ಗೆ ಇಷ್ಟ ಆದೋ ಟೈಮಲ್ಲಿ ನಮ್ ಹಳ್ಳಿ ಕುಂಬಾರ್ ಗುಂಡಣ್ಣನ ನನ್ನ ಹಿಂಗೆ ಮೇ ಕುಯ್ಯಕ್ ಆಗ ಅವ್ ನಾನೇ ಕೇಳ್ದೆ ಅಣ್ಣ ಇವಾಗ ಎಲ್ ನೋಡಿದ್ರು ಪ್ಲಾಸ್ಟಿಕ್ ನೀನ್ ಮಾಡೋ ಮಡಕೆನ ಯಾರ ಕೊಂಡ್ಕೊತ ಅಂತ ಅದಕ್ಕೆ ಅವಣ್ಣ ಏನಂತದ್ ಗೊತ್ತಾ ಅಲ್ಲ ಕಣ್ ತಾಯಿ ಕೊಂಡ್ಕೊಣರ್ ಕಮ್ಮಿ ಆದ್ರು ಅಂತ ತಲ್ ಮಾರಿಂದ ಬಂದಿರೋ ನಮ್ ಕುಲ್ ಕಸ್ಪು ಅಂದ್ರು ನಮ್ ಮಂಜನ್ನ ಈ ಗುಂಡಣ್ಣನ ಜೊತೆ ಬಿಟ್ರೆ ಮನೆತನ ಕುಲ್ಕು ಎಲ್ಲಾದ್ರ ಬಗ್ಗೆನು ಹೊಸಿ ಗೌರವ ಬತ್ತದೇನು ಅಂದ್ ರಾಯ ಏರಿ ಅಂಬರದಾಗೆ ನೇಸರು ನಗುತ್ತಾನೆ ಮರಗಿಡ ಕೂಗಾವೇ ಅಕ್ಕಿ ಹಾಡ್ಯಾವೇ ಮರಗಿಡ್ಯಾವೇ ಅಕ್ಕಿ ಹಾಡ್ಯಾವೇ ಬೀರ್ಯಾವೇ બિર્યાવે બા નોડી નલિયો ના સંવા ના હાડી કુણિયો ના સંવા તેરા હેરી અંબર다가 દેસર નગતાલે તેરા હેરી અંબર다가 દેસર નગતાલે બરગીડ સુખ્યાવે થકી હાડ્યાવે બરગીડ સુખ્યાવે ખિલીપિ ೀ ಗೇ <interactedotape> ಬಾಳೆ ಬಳುಕ್ಯಾವೇ ಆ ಬಾಳೆ ವನವೇ ನಗು ಕಣ್ಣು ತಂದಾವೇ ಕುಂತರ ಸೆಳೆವ ಸಂತಸ ತರುವ ಕುಂತರ ಸೆಳೆವ ಸಂತಸ ತರುವ ತುಂಗೆ ತೊಂಗೆ ತುಗಿ ತುಗಿ ಗಾಳಿ ಬೀಸಾವೇ ರೇ ಅಂಬರ ದಾಗೇನೆ ಸರ ನಗು ತಲೆ ಏರಿ ಅಂಬರ ದಾಗೇನೆ ಸರ ನಗು ತಲೆ ಮರಗಿಡ ತುಗ ಹಕ್ಕಿ ಗಾಡಿಯ ವೇ ಮರಗಿ ಡಕೇ ಹಕ್ಕಿ ಗಾಡಿಯ ವೇ ಹಚ್ಚಗೆ ಹಾದಿ ತೆರೆದಾವೆ ಆ ಹಾದಿ ಅಕ್ಕ ಪಕ್ಕ ಬಳ್ಳಿ ಬೆಳೆದಾವೆ ಸಾಲು ಸಾಲು ಬೆಟ್ಟ ಗುಡ್ಡ ಮೌನ ತಳೆದಾವೆ ಆ ಮೌನದ ಗಾನ ಎಲ್ಲರ ಮನಸ ಸೆಳೆದಾವೆ ಭಾವ ಬಿರಿದು ಹತ್ತಿರ ಕರೆದು ಭಾವ ಬಿರಿದು ಹತ್ತಿರ ಕರೆದು ಮಾವು ಬೇಬು ತಾಳೆ ತೆಂಗು ಲಾಲಿ ಕಾಡ್ಯಾವೆ ರ ಅಂಬರದಾಗ ಗೇ ಸರ ನಗ ತಲೆ ಅಂಬರದೇನೆ ಸರ ನಗ ತಲೆ ಮರಗಿಡ ತುಗ ಹಾಕಿ ಹಾ ಗೇ ಮರ ಗಿಡ ತೂ ಕೇ ಹಾಕಿ ಹಾಕ ಮಾರೇದು ಮಾಡ್ದೇನೆ ಆ ಸೂರ್ಯ ಒಂದೇ ಬೆಳಕ ನಮಗೆ ನೀಡ್ಯಾನೆ ಕಾಲಿ ನೀರು ಎಲ್ಲಾ ಕೊಟ್ಟು ಜಗಬ ನಡೆಸ್ಯಾನೆ ಆ ಸಿರಿಯ ಪಂಚಿಕೊಂಡರು ಬಾಳು ಸವಿಜನೇ ಪ್ರೀತಿ ಬೆಳೆದು ಸ್ನೇಹ ತಳೆದು ಪ್ರೀತಿ ಬೆಳೆದು ಸ್ನೇಹ ಬೆಳೆದು ನಗತಾ ನಗತ ನಾವು ನೀವು ಸವಿಯುವ ಸುಖ ಬಂದೆ ರಾಯರಿ ಅಂಬರದಾಗೆ ನೇಸರು ನಗುತ್ತಾನೆ ಅಥರ ಅಂಬರದಾಗೆ ನೇಸರು ನಗುತ್ತಾನೆ ಮರಗಿಡ ಗುಕ್ಕಿ ಹಾಡ್ಯಾವೆ ಚಿಲಿಪಿಲಿ ಮರಗಿಡ ಚಿಲಿ ಹಚ್ಚಿ ನೋಡಿ ಪುಣಿಯೋ ಇಷ್ಟೊತ್ತು ಬ್ಯೂಟಿಫುಲ್ ಆಗಿ ಪ್ರೋಗ್ರಾಂ ನಡ್ಸ್ಕೊಟ್ಟಿದ್ದು ನನ್ನ ಫ್ರೆಂಡ್ ರಮ್ಯಾ ಇವಳು ದುರ್ದಳಿ ಹುಡುಗಿ ಬಾಬುಚ್ಚಿ ಕಾಲೇಜ್ ಅಲ್ಲಿ ಓದ್ತಾ ಇದ್ದಾಳೆ ಕಾಲೇಜ್ ಮುಗಿಸ್ಕೊಂಡು ನಮ್ ಸ್ಟುಡಿಯೋಗೆ ಓಡಾಡ್ ಬರ್ತಾಳೆ ಇವಳಿಗೆ ಓತ್ಲಾ ಹೊಡಿಯೋ ಹುಡುಗರು ಕಡ್ರೆ ಬಾಳ ಅನುಕಂಪ ಅದಕ್ಕೆ ಅಂತಾನೆ ಮಂಜಾನ್ನ ಕ್ಯಾರೆಕ್ಟರ್ ನ ಮುಂದೆ ಆಡ್ಕೊಂಡು ಓತ್ಲಾ ಹೊಡಿಯೋ ಹುಡುಗರ್ಗೆ ಬುದ್ಧಿ ಹೇಳ್ತಾಳೆ ಇವಳು ಓತ್ಲಾ ಹೊಡಿಯೋ ಹುಡುಗರ್ಗೋಸ್ಕರ ಎಷ್ಟ್ ಬೇಕಾದ್ರೂ ರಿಸ್ಕ್ ತಗೋತಾಳೆ ಮನೆಲ್ಲಿ ಇವ್ರ ಅಣ್ಣ ತಮ್ದಿರಾ ಬೈಸ್ಕೊಳುದು ಇಷ್ಟ ಆಗಲ್ಲ ನಿಮ್ ಸುತ್ತನು ಯಾರಾದ್ರೂ ಓತ್ಲಾ ಓಡಿಯೋ ಹುಡುಗರು ಇದ್ರೆ ಇವಳ್ ನಂಬರ್ ಒನ್ ಮೆಸೇಜ್ ಮಾಡ್ರಿ ಎತ್ತಾಕಂಬಂದು ಬೆಂಡೆದ್ ಬ್ರೇಕ್ ಆಗ್ತಾಳೆ ಜೀವನ ಅನ್ನೋದೇನು ಅಂತ ತಿಳ್ಸ್ಕೊಡ್ತಾಳೆ ಇವಳಿಗೆ ಅವ್ರ ಮೇಲೆ ಇರೋ ಪ್ರೀತಿ ಅಷ್ಟೇ ದ್ವೇಷ ಅಲ್ಲ ಅವಾಗ ಅವಾಗ ನೋಡ್ತಾರೆ ಯಾವಾಗ್ಲೂ ಇದು ನಮ್ದು ಒಂದ್ ರೇಡಿಯೋ ಹಾ ಫೋನ್ ನಂಬರು ಕರೆಕ್ಟ್ ತಗೊಳ್ಳಿ ಏಟ್ 948421 ಫೋರ್ ಏಟ್ ಫೋರ್ ಟೂ ಒನ್ ಮತ್ತೊಮ್ಮೆ ಎಂಟು ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ನಾಲ್ಕು ಎಂಟು ನಾಕು ಎರಡು ಒಂದು ವಾಟ್ಸಪ್ ಮಾತ್ರ ಮಾಡಿ ಕಾಲ್ಗಿಲ್ ಮಾಡೋಕೋಗ್ಬೇಡಿ ಕಾಲ್ ಮಾಡೋದ್ ನಮ್ ಕೆಲಸ ಅವ್ರ ಇವ್ರ ಹತ್ರ ಪುರ್ಕಿ ಅಂತ ಬೈಸ್ಕೊತಿದ್ರೆ ನಮ್ಮ ಹೋಟೆಲ್ ಬೆಂಕಿ ಇಟ್ಟಂಗೆ ಅದಕ್ಕೆ ಅಂತಾನೆ ಇವ್ರಿಗೆಲ್ಲ ಏನಾದ್ರೂ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದೇ ನಮ್ ಗುರಿ ಮುಂದಕ್ಕೆ ಇವರಿಗೆಲ್ಲ ಹೆಂಡತಿ ಮಕ್ಳು ಬಂದ ಮೇಲೆ ಹಿಂಗೆ ಓತ್ಲಾಡ್ಕೊಂಡು ತಿರ್ಗದ್ರೆ ಕಷ್ಟ ಅನ್ಬವಿಸೋದು ಹೆಣ್ಮಕ್ಳಲ್ವಾ ಅದಕ್ಕೆ ಒಳ್ಳೆ ಜವಾಬ್ದಾರಿ ಆಗಿರೋ ಹುಡುಗರು ಅಂತ ಇವ್ರು ಬದುಕಿದ್ರೆ ನಮ್ಮ ಮಣ್ಮಕ್ಳು ಸೇಫ್ ಅಲ್ವಾ ಅದಕ್ಕೇ ನಿಮಗೂ ಏನಾದರೂ ಐಡಿಯಾ ಇದೆ ನಮ್ಗೆ ಈಗಲೇ ಮೆಸೇಜ್ ಮಾಡಿ ತಿಳಿಸ್ರಿ ನಮ್ಮ ನಂಬರ್ ಗೊತ್ತಲ್ಲ ಏಯ್ಟ್ ಫೋರ್ ನೈನ್ ಫೋರ್ ಹೇಳ್ತೀನಿ ಎಂಟು ಏ ಸುಮ್ನೆ ನಮ್ ಹುಡ್ಗುರ್ಗೆ ಸ್ವಾಭಿಮಾನ ಜಾಸ್ತಿ ಅದಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟೆ ವರ್ಕ್ ಆಗೋದು ಅವ್ರ ಇವ್ರು ಕೆಳಗೆ ಕೆಲ್ಸ ಮಾಡೋ ಗಂಡಸ್ರ ಇವ್ರು ಸ್ವಂತವಾಗಿ ದುಡ್ದು ಅವ್ರ ಕಾಲ್ ಮೇಲೆ ಅವ್ರ್ ನಿಂತ್ಕಂಡ್ಲಿ ನಾಕ್ ಉದ್ಯೋಗ ಕೊಡಂಗಾಗ್ಲಿ ಹಳ್ಳಿ ಎಲ್ಲಾ ಬಿಟ್ಟು ಸಿಟಿ ಕಡೆ ಹೋದಿರಾ ನಮ್ ಏನ್ ಬೇಕಾದ್ರೂ ಸದಸ್ಬಹುದು